ಹರಿ ಓಂ ಓಂ ನಮ ಶಿವಾಯ ಡಾಕ್ಟರ್ ಕೃಷ್ಣಮೂರ್ತಿ ದಂಬೆ ಶಿವಪುರಾಣ ಮಹಾತ್ಮೆಯ ಮುಂದಿನ ಭಾಗವನ್ನು ಹೇಳ್ತಾ ಇದ್ದೇವೆ ವಿರಕ್ತ ಭ್ರೋತ ಪರೇಹನಿ ವಿಶೇಷತಃ ಗೀತಾವಾಚ್ಯ ಶಿವೇನೋಕ್ತ ರಾಮಚಂದ್ರಾಯ ಯಾಮನೇ ಯಾವ ಗೀತೆಯು ಶಿವನಿಂದ ಶ್ರೀರಾಮಚಂದ್ರನಿಗೆ ಹೇಳಲ್ಪಟ್ಟಿತೋ ಅಂತಹ ಶಿವಗೀತೆಯನ್ನು ಪಠಿಸಬೇಕು ಅಂತ ಹೇಳ್ತಾರೆ ಯಾರು ವಿರಕ್ತ ಭವೇತ್ ಶ್ರೋತ ಶ್ರೋತೃ ಯಾವ ಶ್ರೋತೃ ವಿರಕ್ತನಾಗಿದ್ದ ಪಕ್ಷದಲ್ಲಿ ಅಂದರೆ ವಿರಾಗಿ ವೈರಾಗ್ಯವುಳ್ಳವನು ಸನ್ಯಾಸಿ ಆಗಿರ ಅಂತಹ ಶ್ರೋತೃಗಳು ಪರೇ ಅಹನಿ ವಿಶೇಷತಃ ಅಂದರೆ ಅವರು ಗೀತಾ ವಾದ್ಯ ನರ್ತನಾದಿಗಳಲ್ಲಿ ಅಭಿಲಾಷೆ ಇಲ್ಲದವನು ಅಂತೇಳಿ ಆದರೆ ಅಂಥವನು ಮಾರನೇ ದಿನ ಈ ಶಿವಪುರಾಣ ಮರುದಿವಸ ಶಿವಪುರಾಣ ಇದು ಮುಗಿದ ನಂತರ ಶಿವಗೀತೆ ಮಹೇಶ್ವರನು ಶ್ರೀರಾಮಚಂದ್ರನಿಗೆ ಹೇಳಿದ ಶಿವಗೀತೆಯನ್ನು ಪಠಿಸಬೇಕು ಅಂದರೆ ಉದ್ಯಾಪನೆ ಮಾಡುವಾಗ ಬಾಕಿದ್ದವರು ಉತ್ಸವ ರೀತಿಯಲ್ಲಿ ಆಚರಿಸ್ಬೋದು ವಿರಕ್ತನು ಶಿವಗೀತೆಯನ್ನು ಪಠಿಸಬಹುದು ಪಠಿಸಬೇಕು ಅಂತೇಳಿ ಹೇಳ್ತಾರೆ ಅಂದರೆ ಇದು ಯಾವ ರೀತಿ ಶಿವಪುರಾಣದ ಒಂದು ಶ್ರವಣವನ್ನು ಮಾಡಬೇಕೆನ್ನುವಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ ಸ್ಕಾಂದಪುರಾಣದಲ್ಲಿ ಬರ್ತದೆ ಇದು ಶಿವಪುರಾಣದ ಮಹಾತ್ಮೆ ಗೃಹಸ್ಥಶ್ಚೇತ್ ಭೇತ್ ಶ್ರೋತ ಕರ್ತವ್ಯಸ್ಥೇನ ಧೀಮತ ಹೋಮಶುದ್ಧೇನ ಹವಿಷ ಕರ್ಮಣಸ್ಥ್ಯ ಶಾಂತೆಯೇ ಅಂದರೆ ಈ ಪುರಾಣವನ್ನು ಕೇಳುವ ಗೃಹಸ್ಥನಾಗಿದ್ದ ಪಕ್ಷದಲ್ಲಿ ಅಂದರೆ ಸಂಸಾರಿ ಗೃಹಸ್ಥನಾಗಿದ್ದ ಪಕ್ಷದಲ್ಲಿ ಗೃಹಪತಿ ಆಗಿದ್ದ ಪಕ್ಷದಲ್ಲಿ ಕರ್ತವ್ಯ ತೇನ ಧೀಮತ ಆ ಧೀಮಂತನಾದ ಗೃಹಸ್ಥನಿಂದ ಏನು ಮಾಡಬೇಕು ಮಾಡಲ್ಪಡಬೇಕು ಹೋಮ ಶುದ್ಧೇನ ಹವಿಷ ಶುದ್ಧವಾದ ಹವಿಸ್ತಿನಿಂದ ಕರ್ಮಣ ತಸ್ಯ ಶಾಂತಯೇ ಅವನ ಕರ್ಮದ ಶಾಂತಿಗಾಗಿ ಅವನು ಈವರೆಗೆ ಮಾಡಿದ ಪಾಪ ಪುಣ್ಯಕರ್ಮಗಳ ಶಾಂತಿಕರ್ಮ ಅದಕ್ಕೆ ಶಾಂತಿಯನ್ನು ಮಾಡುವುದಕ್ಕೋಸ್ಕರವಾಗಿ ಶುದ್ಧ ಹವಿಸ್ಸಿನಿಂದ ಕೂಡಿದಂತಹ ಹೋಮವನ್ನು ಮಾಡಬೇಕು ಗೃಹಸ್ಥನ್ನು ರುದ್ರ ಸಂಹಿತೆಯ ಹೋಮ ಪ್ರತಿಶ್ಲೋಕೇನ ವಾ ಮುನೇ ಗಾಯತ್ರ ತನ್ಮಯತ್ವಾಚ್ಚ ಪುರಾಣ ಗೃಹಸ್ಥಾಶ್ರಮ ಅಂತೇಳಿದರೆ ಸರ್ವ ಆಶ್ರಮಗಳಿಗೂ ಮೂಲ ಆಶ್ರಮ ಅಂತೇಳಿ ಹೇಳ್ತಾರೆ ಅಂದರೆ ಆಧಾರಾಶ್ರಮ ಯಾಕಂತೇಳಿದರೆ ಸನ್ಯಾಸಿಯಾಗಬೇಕಿದ್ರೂ ಸನ್ಯಾಸ ಸನ್ಯಾಸಿಯು ಹುಟ್ಟಬೇಕಿದ್ದರೆ ಗೃಹಸ್ಥನ ಗೃಹಸ್ಥನಿಂದಲೇ ಹುಟ್ಟಬೇಕಷ್ಟೆ ಜನನ ಆಗಬೇಕು ಅಂತಿದ್ದರೆ ಅಲ್ಲಿ ಸಂಸಾರ ಬೇಕೇ ಬೇಕು ಗ ಬೇಕು ಹಾಗೆ ಸನ್ಯಾಸಿಯ ಪೋಷಣೆ ಕೂಡ ಸನ್ಯಾಸಿಗೆ ಭಿಕ್ಷೆ ಕೊಡಬೇಕಿದ್ರೆ ಗೃಹಸ್ಥರ ಬೇಕಾಗ್ತದೆ ಹಾಗೆ ಬ್ರಹ್ಮಚರ್ಯ ಅಂದರೆ ವಟುಗಳು ವಿದ್ಯಾರ್ಥಿಗಳು ಅವರ ಪೋಷಣೆ ಕೂಡ ಅವರ ಅಪ್ಪ ಅಮ್ಮ ಗೃಹಸ್ಥ ಗೃಹಸ್ಥರೇ ಮಾಡಬೇಕಷ್ಟೆ ಬ್ರಹ್ಮಚರ್ಯ ನಾಲ್ಕು ಆಶ್ರಮಗಳು ಬ್ರಹ್ಮಚರ್ಯ ಗಾರ್ಹಸ್ಥ್ಯ ವಾನಪ್ರಸ್ಥ ಮತ್ತು ಸಂನ್ಯಾಸ ಅಂತೇಳಿ ಈಗ ಈ ಬ್ರಹ್ಮಚರ್ಯ ಆಶ್ರಮದ ಮಕ್ಕಳಿಗೆ ಅಪ್ಪ ಅಮ್ಮ ಅಂದರೆ ಸಾಕಬೇಕವರನ್ನು ಪೋಷಿಸಬೇಕು ಆಮೇಲೆ ಗೃಹಸ್ಥಾಶ್ರಮ ಹೇಗೂ ಗೃಹಸ್ಥಾಶ್ರಮ ಆಮೇಲೆ ವಾನಪ್ರಸ್ಥಾಶ್ರಮ ವಾನಪ್ರಸ್ಥರಿಗೂ ಅದು ಒಂದು ರೀತಿಯ ಗೃಹಸ್ಥಾಶ್ರಮದ ಮುಂದಿನ ಭಾಗ ಅದು ಅಂದರೆ ಅಲ್ಲಿ ಪತಿಪತ್ನಿಯರು ಇರ್ತಾರೆ ಸಾಧನೆ ಮಾಡ್ತಾಯಿರ್ತಾರೆ ಸಂಸಾರ ವಿರಕ್ತಿ ಅಷ್ಟೇ ಆದರೆ ಇಬ್ಬರೂ ಇರ್ತಾರೆ ಜೊತೆಗೆ ಸನ್ಯಾಸಾಶ್ರಮ ಕೊನೆಯದ್ದು ಹಾಗಾಗಿ ಗೃಹಸ್ಥಾಶ್ರಮ ಇದ್ರೆ ಮಾತ್ರ ವಾನಪ್ರಸ್ಥಾಶ್ರಮ ಸಿಗ್ತದೆ ಅಷ್ಟೇ ಇಲ್ಲದಿದ್ದರೆ ವಾನಪ್ರಸ್ಥಾಶ್ರಮ ಇಲ್ಲ ಹೀಗೆ ಇದು ಎಲ್ಲ ಆಶ್ರಮಗಳಿಗೂ ಮೂಲವಾದಂತಹದ್ದು ಗೃಹಸ್ಥಾಶ್ರಮ ಅಂತಹ ಗೃಹಸ್ಥಾದವು ಏನು ಮಾಡಬೇಕು ಅಂತೇಳಿ ಹೇಳ್ತಾರೆ ಶಾಂತಿ ಹೋಮವನ್ನು ಮಾಡಬೇಕು ಕರ್ಮಶಾಂತಿಗೋಸ್ಕರವಾಗಿ ಮತ್ತು ಹೇಳ್ತಾರೆ ರುದ್ರ ಸಂಹಿತೆಯಿಂದ ರುದ್ರಗಾಯತ್ರಿಯು ಶಿವಪುರಾಣದ ತತ್ವಸ್ವರೂಪವಾದುದರಿಂದ ಆ ರುದ್ರ ಸಂಹಿತೆಯಿಂದಲಾದರೂ ಅಥವಾ ಆ ರುದ್ರ ಸಂಹಿತೆಯ ಪ್ರತಿಯೊಂದು ಶ್ಲೋಕವನ್ನು ಹೇಳುತ್ತಲಾದರೂ ಹೋಮವನ್ನು ಮಾಡಬೇಕು ಗಾಯತ್ರಿಯ ತನ್ಮಯತ್ವಚ ಅಂದರೆ ತನ್ಮಯತೆ ಅಥವಾ ಚಿನ್ಮಯತೆ ಯಾವುದರಲ್ಲಿದೆ ರುದ್ರಗಾಯತ್ರಿಯಲ್ಲಿದೆ ಹಾಗಾಗಿ ಈ ಪುರಾಣದ ಅಂದರೆ ಹೇಗೆ ವೇದ ಸರ್ವ ವೇದ ಮಂತ್ರಗಳಲ್ಲಿ ಗಾಯತ್ರಿಯು ಶ್ರೇಷ್ಠವೋ ಅದೇ ರೀತಿಯಲ್ಲಿ ಇದರಲ್ಲಿ ರುದ್ರ ಸಂಹಿತೆ ಈ ಪುರಾಣದಲ್ಲಿ ಸಾರ ಭಾಗವಾದ್ದು ಸಾರತಮವಾದ್ದು ಅಂತೇಳಿ ಹೇಳ್ತಾರೆ ಆ ರುದ್ರ ಸಂಹಿತೆ ಒಂದೊಂದು ಶ್ಲೋಕಗಳಿಂದಲೂ ಹೋಮವನ್ನು ಮಾಡಬೇಕು ಅಂತೇಳಿ ಹೇಳ್ತಾರೆ ಗಾಯತ್ರಿಯು ಯಾಕೆ ಸಾರತಮವಾದದ್ದು ಅಂದರೆ ಇಂಟಕ್ಷರದ ಮೂರು ಪಾದವುಳ್ಳದ್ದು ಗಾಯತ್ರಿ ಛಂದಸ್ಸು ಹಾಗೆಯೇ ಇದು ಸಾಮಾನ್ಯವಾಗಿ ಉಪಯೋಗವಾಗುವ ಛಂದಸ್ಸುಗಳಲ್ಲಿ ಅತ್ಯುತ್ತ ಕಡಿಮೆ ಅಕ್ಷರ ಒಳ್ಳೆದು ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು ಅಕ್ಷರದ್ದು ಅನುಷ್ಠುಪ್ಪ ಆದರೆ ಎಂಟು ನಾಲ್ಕು ಅಕ್ಷರ ಆಗ್ತದೆ ಹಾಗೆ ಅದಕ್ಕಿಂತ ಮೇಲೆ ಬೇರೆ ಬೇರೆ ಛಂದಸ್ಸುಗಳು ಬರ್ತದೆ ಹಾಗಾಗಿ ಅತ್ಯಂತ ಹಗುರವಾದದ್ದು ಅಂದರೆ ಸಣ್ಣ ಕಡಿಮೆ ಅಕ್ಷರಗಳ ಸಮೂಹ ಶಬ್ದದ ಅಲೆಗಳು ಅತ್ಯಂತ ಲಘುವಾಗಿ ಬೇಗನೆ ಅವು ಮೋಕ್ಷಧಾಮಕ್ಕೆ ನಮ್ಮನ್ನು ಕರೆದೊಯ್ಯಬಲ್ಲವು ಗಾಯತ್ರಿ ಛಂದಸ್ಸಿನ ಮಂತ್ರಗಳು ಎನ್ನುವಂಥದ್ದು ಅವು ಅಮೃತತ್ವವನ್ನು ಬೇಗನೆ ಪ್ರಾಪ್ತಿ ಮಾಡಿಸ್ತವೆ ಎನ್ನುವಂಥ ಒಂದು ದೃಷ್ಟಿ ಇನ್ನೊಂದು ಗಯಾಹ ಅಂದರೆ ಪ್ರಾಣ ಪಂಚ ಪ್ರಾಣಗಳು ನಮ್ಮ ಪ್ರಾಣಗಳನ್ನು ರಕ್ಷಿಸುವಂಥದ್ದು ಗಯಾಹ ತ್ರಾಯತೆ ಇತಿ ಯಾವನು ಅದನ್ನು ಉಚ್ಚರಿಸ್ತಾನೋ ಅವನ ಪ್ರಾ ಪ್ರಾಣಗಳನ್ನು ರಕ್ಷಣೆ ಮಾಡುತ್ತದೆ ಗಾಯತ್ರಿ ಅದೇ ರೀತಿ ಗಾಯಂತಂ ಅಥವಾ ಗಾಯಂತಾನ್ ತ್ರಾಯತೆ ಇದು ಗಾಯತ್ರಿ ಯಾರು ಅದನ್ನು ಗಾಯನ ಮಾಡ್ತಾರೋ ಅದು ಪಠಿಸುತ್ತಾರೋ ಅವರನ್ನು ರಕ್ಷಣೆ ಮಾಡ್ತದೆ ಪ್ರಾಣ ಅಂದರೆ ರಕ್ಷಣೆ ತ್ರಾಯತೆ ಹೀಗೆ ಗಾಯತ್ರಿ ಹೇಗೆ ವೇದಗಳಲ್ಲಿ ಸಾರತಮವೋ ಅದೇ ರೀತಿಯಲ್ಲಿ ಶಿವಪುರಾಣದಲ್ಲಿ ಸಾರತಮವಾದ ರುದ್ರ ಸಂಹಿತೆಯ ಪ್ರತಿ ಶ್ಲೋಕವನ್ನು ಶ್ಲೋಕಪೂರ್ವಕವಾಗಿ ಆಹುತಿಯನ್ನು ಕೊಡುತ್ತಾ ಹೋಮ ಮಾಡಬೇಕು ಗೃಹಸ್ಥ ಅಂತೇಳಿ ಹೇಳ್ತಾರೆ ಹಾಗೆಯೇ ಇನ್ನೊಂದು ರೀತಿ ಹೇಳ್ತಾರೆ ಅಥವಾ ಮೂಲಮಂತ್ರೇಣ ಪಂಚವರ್ಣೇನ ಶೈವತಃ ಹೋಮ ಶಕ್ತೋ ಬುಧೋ ಹೋಮ್ಯ ಹವಿರ್ದದ್ಯಾಜಾಯತ ಅಥವಾ ಮೂಲಮಂತ್ರ ಯಾವುದು ಶಿವಪಂಚಾಕ್ಷರಿ ಓಂ ನಮಃ ಶಿವಾಯ ಇಲ್ಲಿ ನಮ್ಮ ಶಿವಯ ಎನ್ನುವಂಥದ್ದು ಐದಕ್ಷರ ಪಂಚಾಕ್ಷರಿ ಓಂಕಾರ ಸೇರುವಾಗ ಷಡಕ್ಷರಿ ಮಂತ್ರ ಅಂತಲೂ ಹೇಳ್ತಾರೆ ಅದಕ್ಕೆ ಅಥವಾ ಪಂಚಾಕ್ಷರಿ ಮಂತ್ರವನ್ನೇ ಪ್ರಣವಪೂರ್ವಕವಾಗಿ ಹೇಳುವಂತಹದ್ದು ಓಂಕಾರ ಸಹಿತವಾಗಿ ಅಂತೇಳಿ ಕೂಡ ಗ್ರಹಣೆ ರೀತಿ ಸ್ವೀಕರಿಸ್ಬೋದು ಅಥವಾ ಶಿವ ಪಂಚಾಕ್ಷರಿಯನ್ನು ಪಠಿಸುತ್ತಾ ಹೋಮ ಮಾಡಬಹುದು ಅಂತೇಳಿ ಹೇಳ್ತಾರೆ ಒಂದು ರುದ್ರ ಗಾಯತ್ರಿ ಅಥವಾ ರುದ್ರ ಸಂಹಿತೆಯ ಶ್ಲೋಕಗಳಿಂದ ಹೇಳ್ಬೋದು ಇದು ಹವನ ಮಾಡ್ಬೋದು ತಪ್ಪಿದರೆ ಶಿವಪಂಚಾಕ್ಷರಿಯನ್ನು ಪಟಿಸುತ ಮಾಡಬಹುದು ಹೋಮ ಮಾಡಲು ಅಶಕ್ತನಾದವನು ಯಾವ ಹೋಮ ಶಕ್ತೋ ಬುಧೋ ಹೋಮ್ಯ ಹವಿರ್ ದದ್ಯಾ ದ್ವಿಜಾಯದ ಹೋಮಾಶಕ್ತೋ ಹೋಮ ಮಾಡಲು ಅಶಕ್ತನಾದರೆ ಆ ಹೋಮ ದ್ರವ್ಯಾದಿಗಳನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು ಈಗ ಉದಾಹರಣೆಗೆ ಶ್ರಾದ್ದ ಮಾಡಲಿಕ್ಕೆ ಅಶಕ್ತನಾದವರು ಏನು ಮಾಡ್ತಾರೆ ಅದನ್ನು ಸಮರ್ಪಣೆ ಮಾಡುವಂಥದ್ದು ಶ್ರಾದ್ದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ಆ ಪದಾರ್ಥಗಳನ್ನು ಯಾರು ಸಮರ್ಪಣೆ ಯಾರಿಗಾದರೂ ಅಥವಾ ಬ್ರಾಹ್ಮಣರಿಗೋ ಅಥವಾ ಈ ರೀತಿ ಸಮರ್ಪಣೆ ಮಾಡುವಂಥದ್ದು ಅಂಥೇಳಿ ಇನ್ನೊಂದು ಲಘುವಾಗಿ ನಮ್ಮ ಧರ್ಮಶಾಸ್ತ್ರದಲ್ಲಿ ಎಷ್ಟು ಸಣ್ಣವಾಗಿ ಕೂಡ ನಾವು ಸಂಕ್ಷಿಪ್ತವಾಗಿ ಕೂಡ ಯಾವುದೇ ಕಾರ್ಯಕ್ರಮವನ್ನು ಮಾಡ್ಬೋದು ಆದರೆ ಬಿಡಬಾರ್ದು ಎಷ್ಟು ಸಣ್ಣ ಅಷ್ಟು ಸಣ್ಣ ಮಾಡಿ ಬಿಡಬೇಡಿ ಅಂತೇಳಿ ಹೇಳುವಂಥದ್ದು ಧರ್ಮಶಾಸ್ತ್ರದ ನಮ್ಮ ಋಷಿ ಒಂದು ವಿಶಾಲ ದೃಷ್ಟಿ ಯಥಾಶಕ್ತಿ ಅಂತೇಳಿ ಹೇಳ್ತಾರೆ ಹಾಗಾಗಿ ಶಕ್ತಿ ಅನತಿಕ್ರಮ್ಯ ಯಥಾಶಕ್ತಿ ಶಕ್ತಿಯನ್ನು ಮೀರಿ ಅಲ್ಲ ಮೀರಿ ಅಂತೇಳಿ ಅಲ್ಲ ಶಕ್ತಿ ಎಷ್ಟಿದೆಯೋ ಅಷ್ಟು ಹಾಗೆ ಮುಂದೆ ಏನು ಹೇಳ್ತಾರೆ ಸೂತ ಮುನಿಗಳು ಶೌನಕ್ರಿಗೆ ಇದು ನೈಮಿಷಾರಣ್ಯದಲ್ಲಿ ಕಲಿಯುಗ ಬರುವಾಗ ಎಲ್ಲೆಲ್ಲೂ ಕಲಿಯುಗದ ಆ ಕಲಿಯ ಪ್ರಭಾವ ಇರ್ತದೆ ಆದರೆ ನೈಮಿಷಾರಣ್ಯದಲ್ಲಿ ಮಾತ್ರ ಇರುವುದಿಲ್ಲ ನೈಮಿಷಾರಣ್ಯ ಅಂತ ಯಾಕೆ ಹೆಸರು ಬಂತು ಅಂದರೆ ನಿಮಿಷ ಅಂದರೆ ಇಲ್ಲಿ ಚಕ್ರ ಮನೋಚಕ್ರ ಬ್ರಹ್ಮನ ಮನೋಚಕ್ರ ಚತುರ್ಮುಖ ಬ್ರಹ್ಮನ ಸೃಷ್ಟಿಕರ್ತನ ಮನೋಚಕ್ರ ಎಲ್ಲಿ ಹೋಗಿ ನಿಂತಿತು ಭೂಮಿಯಲ್ಲಿ ಈ ಪ್ರದೇಶದಲ್ಲಿ ನಿಂತು ಅಲ್ಲಿಗೆ ನೈಮಿಷಾರಣ್ಯ ಅಂತೇಳಿ ಆಯಿತು ಆ ಕಾಡ ಆ ಕಾಡಿನಲ್ಲಿ ನಿಮಿಷ ಅನಿಮಿಷರ ಪ್ರದೇಶ ಅಂತಲೂ ಆಯ್ತದ ಅಲ್ಲಿ ದೇವತೆಗಳ ಸಾನ್ನಿಧ್ಯ ಸದಾ ಇರ್ತದೆ ಅಲ್ಲಿಗೆ ಕಲಿಯ ಪ್ರಭಾವ ಇರುವುದಿಲ್ಲ ಕಲಿಯುಗದಲ್ಲೂ ಕೂಡ ಅಂಥೇಳಿ ಋಷಿ ಮುನಿಗಳು ಅಲ್ಲಿ ಕಲಿಯುಗ ಶುರುವಾಗುವಾಗಲೇ ನೈಮಿಷಾರಣ್ಯದಲ್ಲಿ ಈ ಸತ್ರಯಾಗವನ್ನು ಮಾಡ್ತಾಯಿರ್ತಾರೆ ಸತ್ರಯಾಗ ಅಂದರೆ ಸುಮಾರಾಗಿ ಹನ್ನೆರಡು ವರ್ಷ ಮಾಡುವಂತಹದ್ದು ದ್ವಾದಶ ವಾರ್ಷಿಕ ಸತ್ರಯಾಗ ಸತ್ರಯಾಗದಲ್ಲಿ ಅಲ್ಲಿ ಆ ಋಷಿಗಳ ಸಮೂಹದ ಮುಖ್ಯಸ್ಥ ಸತ್ರಯಾಗವನ್ನು ಆಚರಿಸತಕ್ಕಂಥ ಯಜಮಾನ ಯಾರು ಮುಖ್ಯವಾಗಿ ಇಲ್ಲಿ ಅವರನ್ನು ಕುಲಪತಿ ಅಂತೇಳಿ ಹೇಳ್ತಾರೆ ಅವರು ಇಲ್ಲಿ ಶೌನಕ ಮುನಿಗಳು ಈ ಶೌನಕ ಮುನಿಗಳು ಆಚರಿಸ್ತೇ ಸತ್ರಯಾಗ ಅಲ್ಲೇ ಎಲ್ಲ ಪುರಾಣಗಳನ್ನು ಸೂತ ಪುರಾಣಿಕರ ಬಾಯಿಯಿಂದ ಶೌನಕ ಮುನಿಗಳ ಭಿನ್ನ ಪೂರ್ವಕವಾದಂತಹ ಪ್ರಾರ್ಥನೆಗೆ ಪುರಸ್ಸರವಾಗಿ ಪ್ರಾರ್ಥನಾ ಪುರಸ್ಸರವಾದ ಭಿನ್ನ ಹಕ್ಕೇ ಮನಗೊಟ್ಟು ಓಗೊಟ್ಟು ಸೂತ ಮುನಿಗಳು ಸೂತ ಪುರಾಣಿಕರು ಹೇಳುವಂಥದ್ದು ಪುರಾಣ ಎಲ್ಲ ಪುರಾಣಗಳನ್ನು ಕೂಡ ಋಷಿಮುನಿಗಳಿಗೆ ಅದು ಹಾಗೆ ಕಾನಾಂತರಲ್ಲಿ ಬಾಯಿಂದ ಬಾಯಿಗೆ ಬಂದು ನಂತರ ಗ್ರಂಥ ರೂಪವನ್ನು ಪಡೆಯಿತು ಮೊದಲೇ ಪುರಾಣ ಬಂದದ್ದು ಆಮೇಲೆ ವೇದಗಳು ಬಂದದ್ದು ಎನ್ನುವಂಥ ಅಭಿಮತವು ಕೂಡ ಇದೆ ಹಾಗಾಗಿ ಪುರಾಣ ಅಂತ ಹೆಸರು ಬಂತು ಪುರಾ ನವಮಿತಿ ಪುರಾಣ ತುಂಬ ಪ್ರಾಚೀನವಾದದ್ದು ಆದರೂ ಹೊಸತು ಅಂದರೆ ದಿನೇ ದಿನೇ ಈಗ ನಮಗೆ ವಾರ್ತೆ ನ್ಯೂಸ್ ಪೇಪರ್ ವಾರ್ತಾ ವರ್ತಮಾನ ಅದು ಇವತ್ತಿಗೆ ಹೊಸದು ನಾಳೆಗೆ ಹಳತಾಗ್ತದೆ ಆದರೆ ಇದು ಪ್ರಚಲಿತ ವಿದ್ಯಮಾನಗಳ ಥರ ಅಲ್ಲ ಇದು ಇದು ನಿತ್ಯ ನಾವು ಕೇಳಬೇಕಾದ್ದು ಹಳಕಾಗದಂಥದ್ದು ಎಂದೆಂದಿಗೂ ಕೂಡ ನವನವೀನವಾದಂಥದ್ದು ಪುರಾಪಿ ನವಾಮಿತಿ ಪುರಾಣ ಹೀಗೆ ಆ ಪುರಾಣ ಮೊದಲೇ ಬಂತು ಆಮೇಲೆ ವೇದಗಳು ಚತುರ್ಮುಖನ ಬಾಯಿಯಿಂದ ಬಂತು ಅಂಥೇಳಿ ಕೂಡ ಒಂದು ಪ್ರತೀತಿ ಇದೆ ಹಾಗಾಗಿ ಅದಕ್ಕೆ ಪುರಾಣ ಅಂತ ಹೆಸರು ಬಂತು ಅಂಥೇಳಿ ಅದು ಕೋಟಿ ಸಂಹಿತೆ ಉಳ್ಳದ್ದು ಅಂತ ಹೇಳ್ತಾರೆ ಮೊದಲು ಕೋಟ್ಯಂತರ ಶ್ಲೋಕಗಳಿಂದ ಕೂಡಿದಂಥದ್ದು ಪುರಾಣ ಅದನ್ನು ಆಮೇಲೆ ವೇದವ್ಯಾಸರು ಸಂಸ್ಕರಿಸಿ ಭೂಲೋಕದ ಈ ಅಲ್ಪ ಬುದ್ಧಿಯುಳ್ಳ ಅಲ್ಪ ಮೇಧಾವಿಗಳಾದ ಮಾನವರಿಗೋಸ್ಕರವಾಗಿ ಕಡಿಮೆ ಸಂಕ್ಷಿಪ್ತವಾಗಿ ಮಾಡಿರೋದನ್ನು ಅಂತೇಳಿ ಹೀಗೆ ಇನ್ನೇನು ಅಂತೇಳಿ ಹೇಳಿದರೆ ದೋಷಯೋ ಪ್ರಶಮಾರ್ಥಂಚ ನ್ಯೂನತಾಧಿಕತಾಖ್ಯೋ ಪಠೇ ಹೆಚ್ಚ ಶೂಣ್ಯ ಶೃಣುಯಾತ್ ಭಕ್ತ್ಯ ಶಿವನಾಮ ಸಹಸ್ರಕಂ ಅಂದರೆ ನ್ಯೂನಾಧಿಕ ದೋಷ ಪರಿಹಾರಾರ್ಥವಾಗಿ ಪುರಾಣದಲ್ಲಿ ಹೆಚ್ಚು ಕಮ್ಮಿ ಏನಾದರೂ ಆದರೆ ಅದರ ದೋಷ ಪರಿಹಾರಾರ್ಥವಾಗಿ ಹೆಚ್ಚು ಕಮ್ಮಿ ಅಂದರೆ ಹೇಳಿದ್ದರಲಿ ಕೇಳಿದ್ದರಲಿ ನಾವೇನಾದರೂ ಆಚರಿಸಿದ್ದರಲಿ ಆ ಪುರಾಣ ವಾಚನದ ಕಾರ್ಯಕ್ರಮದಲ್ಲಿ ಏನು ಏನಾದರೂ ಲೋಪದೋಷಗಳಾಗಿದ್ದರಲ್ಲಿ ಅದನ್ನು ಸರಿಪ ಸರಿಪಡಿಸಿದ ಅದರ ಪರಿಹಾರಕ್ಕಾಗಿ ಪ್ರಾಯಶ್ಚಿತ ರೂಪವಾಗಿ ಶಿವಸಹಸ್ರ ನಾಮವನ್ನು ಭಕ್ತಿಯಿಂದ ಓದಬೇಕು ಪಠೇತ್ ಚುಣುಯತ್ ಭಕ್ತಯ ಅಥವಾ ಓದಿಸಿ ಕೇಳಲು ಬಹುದು ಅಂತೇಳಿ ಹೇಳ್ತಾರೆ ಶಿವನಾಮ ಸಹಸ್ರ ಶಿವಸಹಸ್ರನಾಮ ದೋಷಯೋ ಪ್ರಶಮ ಪ್ರಶಮನಕ್ಕಾಗಿ ದೋಷಗಳ ತನ್ನ ಸ್ಯಾತ್ ಸಫಲ ಸಫಲನಾಶಯ ಯಥ ನಾಸ್ತಿ ಅಧಿಕಂ ಅಸ್ಮತ್ೈಲೋಕ್ಯೇ ವಸ್ತು ಕಿಂಚನ ಹೀಗೆ ಮಾಡುವ ಮೂಲಕವಾಗಿ ಎಲ್ಲ ನಮ್ಮ ಈ ಶಿವಪುರಾಣ ವಾಚನ ಪ್ರವಚನ ಅದರ ಕಾರ್ಯಕ್ರಮ ಸಂಪೂರ್ಣ ಸಫಲತೆಯನ್ನು ಹೊಂದುತ್ತದೆ ಇದರಲ್ಲಿ ಸಂಶಯವಿಲ್ಲ ಸಫಲವಾಗುತ್ತದೆ ಸಫಲವೇ ಆಗುತ್ತದೆ ಅಂತ ಎರಡೆರಡು ಸಲ ಮತ್ತು ಮತ್ತೆ ಒತ್ತಿ ಹೇಳಿದ್ದು ಅದರ ಒಂದು ನಿಶ್ಚಿತಾರ್ಥವಾಗಿ ಅಂದರೆ ಖಂಡಿತವಾಗಿಯೂ ಆಗ್ತದೆ ಎನ್ನುವ ಅರ್ಥ ಯಥೋನಾಸ್ತಿ ಅಧಿಕಂತ್ವ ಅಸ್ಮಾತ್ ತ್ರೈಲೋಕ್ಯ ವಸ್ತುಕಿಂಚನ ಯಾಕಂತ ಹೇಳಿದರೆ ಈ ಶಿವಪುರಾಣಕ್ಕಿಂತ ಅಧಿಕವಾದ್ದು ಹೆಚ್ಚಿನದ್ದು ಯಾವುದು ಕೂಡ ಈ ಮೂರು ಲೋಕಗಳಲ್ಲಿ ಕೂಡ ಇಲ್ಲ ಅಂತೇಳಿ ಹೇಳ್ತಾರೆ ಏಕಾದಶಮಿ ತಾನ್ ವಿಪ್ರಾನ್ ಭೋಜಯೇನ್ ಮಧುಪಾಯಸೈ ದೇಭ್ಯೋ ದಕ್ಷಿಣಾಂಚ ವ್ರತಪೂರ್ಣತ್ವಸಿದ್ಧೇ ಈ ಶಿವಪುರಾಣ ಶ್ರವಣ ಅಥವಾ ಶಿವಪುರಾಣ ಪ್ರವಚನ ವ್ರತ ಇದರ ಪೂರ್ಣತ್ವದ ಸಿದ್ಧಿಗಾಗಿ ಇದರ ಫಲಪರಿಪೂರ್ಣತೆಗಾಗಿ ವ್ರತ ಪರಿಪೂರ್ಣತೆಗಾಗಿ ಹದಿನ ಹನ್ನೊಂದು ಏಕಾದಶ ಹನ್ನೊಂದು ಜನ ವಿಪ್ರರಿಗೆ ಅಂದರೆ ವೇದಾಧ್ಯಯನತೋ ವಿಪ್ರಹ ಬ್ರಹ್ಮಜ್ಞಾನೇನ ಬ್ರಾಹ್ಮಣ ಅಂದರೆ ಬ್ರಹ್ಮಜ್ಞಾನೇನ ಬ್ರಾಹ್ಮಣ ಅಂತ ಹೇಳ್ತಾರೆ ಅಥವಾ ಜನ್ಮನಾ ಜಾಯತೆ ಜಂತು ಕರ್ಮಣ ಜಾಯತೆ ್ವಿಜೋ ವೇದಾಧ್ಯಯನತೋ ವಿಪ್ರೋ ಬ್ರಹ್ಮವಿದ ಬ್ರಾಹ್ಮಣ ಸ್ಮೃತ ಅಂತಲೂ ಹೇಳ್ತಾರೆ ಅಂದರೆ ಹುಟ್ಟಿನಿಂದ ಎಲ್ಲರೂ ಕೂಡ ಜಂತುಗಳೇ ಅಂದರೆ ಎಲ್ಲರೂ ಪಶು ಸಮಾನರು ಉಪನಯನಾದಿ ಸಂಸ್ಕಾರಗಳಿಂದ ದ್ವಿಜತ್ವ ಪ್ರಾಪ್ತಿಯಾಗ್ತದೆ ವೇದಾಧ್ಯಯನ ಸಂಪನ್ನರಾದಾಗ ವಿಪ್ರಿಸಿಕೊಳ್ತಾರೆ ತನ್ಮೂಲಕ ವೇದಾರ್ಥ ಅನುಷ್ಠಾನ ಮನನ ನಿಧಿಧ್ಯ ಅನುಭವ ಆತ್ಮ ಆದಾಗ ಬ್ರಹ್ಮಜ್ಞಾನ ಆದಾಗ ಬ್ರಹ್ಮಜ್ಞಾನದಿಂದ ಬ್ರಹ್ಮವಿದ್ ಬ್ರಾಹ್ಮಣ ಸ್ಮೃತಃ ಬ್ರಹ್ಮನನ್ನು ತಿಳಿದವನಾಗಿ ಬ್ರಹ್ಮ ಅಂದರೆ ಪರಬ್ರಹ್ಮ ವಸ್ತು ಪರವಸ್ತು ಭಗವಂತ ಪರತತ್ವ ಅದನ್ನು ತಿಳಿದಾಗ ಆವಾಗ ಅದನ್ನು ಅನುಭವಿಸಿದಾಗ ಅವನು ಬ್ರಾಹ್ಮಣ ಎಂಚ್ಕೊಳ್ತಾನೆ ಅಂತ ಹೇಳ್ತಾರೆ ಹಾಗೇ ಇಲ್ಲಿಗ ಹನ್ನೊಂದು ಜನ ವಿಪ್ರರನ್ನು ವೇದಾಧೀನ ಸಂಪಂದರನ್ನು ಅವರಿಗೆ ಭೋಜನ ಸಮರ್ಪಣೆ ಮಾಡುವಂಥದ್ದು ಊಟ ಕೊಡಬೇಕು ಅಂತೇಳಿ ಹೇಳ್ತಾರೆ ಹಾಗೆ ಉಣಬಡಿಸಬೇಕು ಯಾ ಹೇಗೆ ಮಧುಪಾಯಸೇಹಿ ಅಂದರೆ ಸಿಹಿಯಾದ ಮಧುರವಾದ ಪಾಯಸ ಊಟ ಹಾಕಬೇಕು ಅವರಿಗೆ ಹಾಗೆ ದಕ್ಷಿಣೆ ಸಹಿತವಾಗಿ ದಕ್ಷಿಣೆ ಕೂಡ ಹೇರಳವಾಗಿ ಕೊಡಬೇಕು ವ್ರತಪೂರ್ಣ ಸಿದ್ಧಿಗಾಗಿ. ಶಕ್ತೌ ಅಂದರೆ ಇನ್ನು ಇನ್ನಷ್ಟು ಹೇಳ್ತಾರೆ ಫಲತ್ರಯಮಿತ ಸ್ವರ್ಣೇನ ಸುಂದರಂ ಮುನೇ ಸಿಂಹಂ ವಿಧಾಯ ತತ್ರ್ಯ ಪುರಾಣಸ್ಯ ಶುಭಾಕ್ಷರಂ ಧನವಂತನಾದಲ್ಲಿ ಬೇಕಾದ ಅಷ್ಟು ಶಕ್ತಿ ಸಾಮರ್ಥ್ಯಗಳಿದ್ದರೆ ಹಣ ಬೇಕಾದಷ್ಟಿದ್ದರೆ ಫಲತ್ರಯಮಿತ ಸ್ವರ್ಣೇನ ಮೂರು ಫಲ ತೂಕದ ಸುವರ್ಣದಲ್ಲಿ ಒಂದು ಸಿಂಹಾಕಾರದ ಒಡವೆಯನ್ನು ಮಾಡಿಸಿ ಸಿಂಹ ಸ್ವರ್ಣ ಸಿಂಹ ಚಿನ್ನದ ಸಿಂಹ ಮೂರು ಫಲ ಅಂತ ಹೇಳ್ತಾರೆ ಅಷ್ಟು ಚಿನ್ನದಲ್ಲಿ ಮಾಡಿದಂತಹ ಸಿಂಹದ ಒಂದು ಪ್ರತಿಭೆಯನ್ನು ಕೊಡಬೇಕು ಒಡವೆನ ಮಾಡಿಸಿ ಅದರಲ್ಲಿ ಶಿವಪುರಾಣ ಅಂಥೇಳಿ ಬರೆಸಿ ಅಕ್ಷರವನ್ನು ಅಥವಾ ತಾನೇ ಬರೆದು ಅದನ್ನ ಪೂಜಿಸಿ ವಾಹನಾದಿ ಉಪಚಾರಗಳಿಂದ ವಸ್ತ್ರಭೂಷಣಗಂಧಾದಿಗಳಿಂದಲೂ ಪುರಾಣಿಕನನ್ನು ಪೂಜಿಸಿ ಆ ಆಚಾರ್ಯನಿಗೆ ಶಿವನು ತೃಪ್ತಿ ಹೊಂದಲಿ ಎಂಬ ಎಂಬುದಕ್ಕಾಗಿ ಅವನ ಅದನ್ನು ದಾನ ಮಾಡಬೇಕು ವಸ್ತ್ರಭೂಷಣಗಂಧಾಧ್ಯೈ ಪೂಜಿತಾಯ ಯಥಾತ್ಮನೇ ಆಚಾರ್ಯಾಯ ಸುಧೀರ್ ದದ್ಯಾಚ್ ಶಿವಸಂತೋಷಹೇತವೇ ಶಿವಪ್ರೀತ್ಯರ್ಥವಾಗಿ ಕೊಡಬೇಕು ಅಂತೇಳಿ ಹೇಳ್ತಾರೆ ತೇನ ದಾನ ಪ್ರಭಾವೇಣ ಪುರಾಣ ಸ್ಯ ಶೌನಕ ಸಂಪ್ರಾಪ್ಯಾನುಗ್ರಹಂ ಶೈವಂ ಮುಕ್ತ ಸ್ಯಾತ್ ಇದರಿಂದ ಏನು ಭವಬಂಧನದಿಂದ ಮುಕ್ತನಾಗ್ತಾನೆ ಈ ರೀತಿ ಮಾಡುವುದರಿಂದ ಸಂಸಾರ ಸಾಗರದಿಂದ ಬಂಧನದಿಂದ ಮುಕ್ತನಾಗ್ತಾನೆ ತೇನ ದಾನ ಪ್ರಭಾವೇಣೆ ಈ ರೀತಿ ದಾನ ಮಾಡುವ ಮಾಡಿದ ಪ್ರಭಾವದಿಂದಾಗಿ ಅದರ ಪ್ರಭಾವದಿಂದಾಗಿ ಪುರಾಣ ಶೌನಕ ಈ ಪುರಾಣದ ದಾನ ಅಂದರೆ ಪುರಾಣ ಶಿವಪುರಾಣ ಅಂತೇಳಿ ಬರೆದು ಆ ಚಿನ್ನದ ಸಿಂಹ ಪ್ರತಿಮೆಯನ್ನು ಕೊಟ್ಟರೆ ಅಂಥೇಳಿ ಸೂತ ಮುನಿಗಳು ಹೇಳ್ತಾರೆ ಸಂಪ್ರಾಪ್ಯ ಅನುಗ್ರಹಂ ಶೈವಂ ಶಿವನ ಅನುಗ್ರಹವು ಸಂನ್ನು ಹೊಂದಲ್ಪಟ್ಟು ಮುಕ್ತನಾಗ್ತಾನೆ ಭವಬಂಧನ ಭವಬಂಧ ವಿಮುಕ್ತನಾಗ್ತಾನೆ ಏವಂಕೃತೆ ವಿಧಾನೇ ಚ ಶ್ರೀಮತ್ ಶಿವಪುರಾಣಕಂ ಸಂಪೂರ್ಣ ಫಲದಂಸ್ಯಾದ್ವೈ ಭುಕ್ತಿ ಮುಕ್ತಿ ಪ್ರದಾಯಕಂ ಈ ರೀತಿ ಮಾಡಿ ಶಿವಪುರಾಣದ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಸಂಪೂರ್ಣ ಫಲವನ್ನು ಅದು ಕೊಡ್ತದೆ ಹಾಗೆ ಭುಕ್ತಿ ಮುಕ್ತಿ ಎರಡನ್ನು ಕೂಡ ಕೊಡುವಂಥದ್ದು ಅಂದರೆ ಭೋಗ ಲೌಕಿಕದಲ್ಲಿ ಇಲ್ಲಿದ್ದ ಪಾರಮಾರ್ಥಿಕ ಲೌಕಿಕ ಎರಡು ಕೂಡ ಪಾರಮಾರ್ಥಿಕ ಅಂದರೆ ಮರಣಾನಂತರ ಅಥವಾ ಮುಕ್ತಿ ಅಂತ ಏನು ಹೇಳ್ತೇವೆ ಇದು ಲೌಕಿಕ ಅಥವಾ ಭೌತಿಕ ಅಂದರೆ ಇದರಲ್ಲಿ ಸಿರಿ ಸಂಪತ್ತು ಬೇಕಾದಷ್ಟು ವೈಭೋಗಗಳು ಲೌಕಿಕವಾದ ಉನ್ನತಿ ಹಾಗೂ ಶ್ರೇಯ ಇಹ ಪರ ಎರಡು ಕೂಡ ಇಹದಲ್ಲಿ ಪರದಲ್ಲಿ ಎರಡು ಕೂಡ ಶ್ರೇಯಸ್ಸು ಉಂಟಾಗ್ತದೆ ಶ್ರೇಯಸ್ ಪ್ರೇಯಗಳು ಅಂದರೆ ಶ್ರೇಯಸ್ಸು ಅಂದರೆ ಕೀರ್ತಿ ಅಥವಾ ಮರಣಾನಂತರ ಅಂತ ಹೇಳ್ಬೋದು ನಾವು ಮುಕ್ತಿ ಈ ರೀತಿ ಪ್ರೇಯಸ್ಸು ಅಂದರೆ ಲೌಕಿಕಮ್ಮ ವೈಭೋಗ ಅದು ಎಲ್ಲ ಕೂಡ ಸಿಗ್ತದೆ ಭುಕ್ತಿ ಮುಕ್ತಿ ಭೋಗ ಮೋಕ್ಷ ತೆ ಕಥಿ ಸರ್ವಂಕಿ ಭೂಯ ಶ್ರೋತುಮಿ ಶ್ರೀಮಚ್ಛಿವ ಪುರಾಣಸ್ಯ ಮಾಹಾತ್ಮ್ಯರ್ವಕಾಮದ ಹೀಗೆ ನಿನಗೆ ಶಿವಪುರಾಣದ ಮಹಾತ್ಮೆ ಸರ್ವಕಾಮದವಾದಂಥ ಎಲ್ಲ ಬಯಕೆಗಳನ್ನು ಈಡೇರಿಸ್ತಕ್ಕಂಥ ಶಿವಪುರಾಣದ ಮಹಾತ್ಮೆಯನ್ನು ಹೇಳಿದ್ದಾಯಿತು ನಿನಗೆ ಎಲ್ಲವನ್ನು ಕೂಡ ಇನ್ನಷ್ಟು ಪುನಃ ಇನ್ನೇನು ಕೇಳಲು ಬಯಸುತ್ತಿ ಕಿಂ ಭೂಯ ಶ್ರೋತುಮಿಚ್ಚಿಸಿ ಪುನಃ ಇನ್ನೇನನ್ನು ಕೇಳಲು ನಿನಗೆ ಇಚ್ಛಿಸುತ್ತಿ ಅಂತ ಶೌನಕ ಮುನಿಗಳು ಮುನಿಗಳನ್ನು ಶೌನಕರನ್ನು ಸೂತ ಮುನಿಗಳು ಪ್ರಶ್ನಿಸ್ತಾರೆ ಶ್ರೀಮತ್ ಶಿವಪುರಾಣು ಪುರಾಣ ತಿಲಕಂ ಸ್ಮೃತಂ ಮಹ್ಚಿವ್ ರಮ್ಯಂಭರೋಗ ನಿವಾರಣಂ ಈ ಶಿವಪುರಾಣವಾದರೂ ಶ್ರೀಮತ್ ಶಿವ ಪುರಾಣವಾದರೋ ಪುರಾಣ ತಿಲಕ ಪುರಾಣಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ತಿಲಕ ಪ್ರಾಯವಾದದ್ದು ಬೊಟ್ಟಿಟ್ಟ ಹಾಗೆ ಶರೀರದಲ್ಲಿ ಮುಖವೇ ಶ್ರೇಷ್ಠ ಮುಖದಲ್ಲಿ ತಿಲಕ ಇಟ್ಟರೆ ಹಾಗೆ ಶ್ರೇಷ್ಠವಾದದ್ದು ಹದಿನೆಂಟು ಪುರಾಣಗಳಲ್ಲಿ ಕೂಡ ಅಂತ ಹೇಳ್ತಾರೆ ಉಪ ಎಲ್ಲ ಪುರಾಣ ಸಮುದಾಯದಲ್ಲಿ ಮಹಚ್ಛಿವ ಪ್ರಿಯಂ ರಮ್ಯಂ ಇದು ತುಂಬ ರಮ್ಯವಾದದ್ದು ಮನಸ್ಸಿಗೆ ಅತ್ಯಂತ ಖುಷಿ ಕೊಡುವಂಥದ್ದು ಹಾಗೇ ಮಹಾಶಿವ ಸದಾ ಮಹಾದೇವ ಸದಾಶಿವನಿಗೆ ಪ್ರಿಯವಾದದ್ದು ಭವರೋಗ ನಿವಾರಣಂ ಮಹಾದೇವ ಅಂತ ಹೇಳ್ತಾರೆ ದೇವದೇವ ಮಹಾದೇವ ದೇವತೆಗಳಲ್ಲಿ ಅತ್ಯಂತ ಮಹಾಂತನು ಮಹಿಮೆಯುಂಟವ ಮಹಾದೇವ ಶಿವ ಅಂತೇಳಿ ಭವರೋಗ ನಿವಾರಣಂ ಹಾಗೆ ಈ ಭವರೋಗ ಏನಿದೆ ಸಂಸಾರವೆಂಬಂತಹ ಸಂಸಾರ ಬಂಧನವೆಂಬಂತಹ ಯಾವ ಕಷ್ಟಗಳಿವೆ ಅದರ ನಿವಾರಣೆ ಆಗ್ತದೆ ಯೇ ಜನ್ಮಭು ಜೀವಲೋಕೆ ಜೇ ವೈ ಸದಾಧ್ಯಾ ವಿಶ್ವನಾಥಂ ವಾಣೀ ಗುಣಾಂ ಸ್ತೌತಿ ಕಥಾಂ ಶೃಣೋತಿ ಶೋತ್ರವ್ರತೇವರೀ ಅಂದರೆ ಮನುಷ್ಯಜನ್ದಲ್ಲಿ ಹುಟ್ಟಿ ಯಾರು ಯಾವಾಗಲೂ ಪ್ರಪಂಚಕ್ಕೆ ಅಧಿಪತಿಯಾದ ಈಶ್ವರನನ್ನು ಧ್ಯಾನ ಮಾಡುವರೋ ಅವರ ಗುಣಗಳನ್ನು ಸಾಕ್ಷಾತ್ ಸರಸ್ವತಿಯೇ ವರ್ಣಿಸಬೇಕಷ್ಟೇ ವರ್ಣಿಸುತ್ತಾಳೆ ಅಂಥವರೆಲ್ಲರೂ ಕೂಡ ಸಂಸಾರವನ್ನು ದಾಟಿ ಪಡೆಯುತ್ತಾರೆ ಅಂತೇಳಿ ಹೇಳ್ತಾರೆ ಯೇ ಜನ್ಮಭಾಜ ಹಕ್ಕಲು ಈ ಜೀವಲೋಕದಲ್ಲಿ ಯಾರ್ಯಾರೋ ಹುಟ್ಟಿದ್ದಾರೋ ಯೇ ವೈ ಸದಾ ಧ್ಯಾಯಂತೆ ವಿಶ್ವನಾಥನ್ ಅದೇ ರೀತಿ ಯಾರು ಯಾವಾಗಲೂ ಆ ವಿಶ್ವನಾಥನನ್ನು ಜಗತ್ತಿಗೆ ಒಡೆಯನಾದಂಥ ಪರಶಿವನನ್ನು ಧ್ಯಾನ ಮಾಡ್ತಾರೋ ಯಾವಾಗಲೂ ವಾಣಿ ಗುಣಾನ್ ಸ್ತೌತಿ ಕಥಾಂ ಶುಣೋತಿ ವಾಣಿಯು ಅಂದರೆ ಸಾಕ್ಷಾತ್ ಸರಸ್ವತಿಯೇ ಅಂಥವರ ಗುಣಗಳನ್ನು ಸ್ತುತಿ ಮಾಡ್ತಾಳೆ ಅವರ ಚರಿತ್ರೆಯನ್ನು ಕೇಳುತ್ತಾಳೆ ಶ್ರೋತೃವ್ರತಾಸ್ತೇ ಭವಮು ತರಂತಿ ಹಾಗೆ ಈ ಶ್ರೋತೃವರ್ಗ ಯಾವುದಿದೆ ಶಿವಪುರಾಣವನ್ನು ಕೇಳ್ತಕ್ಕಂಥವರು ಶ್ರೋತೃವ್ರತಾ ಆ ವ್ರತದಲ್ಲಿ ನಿರತರಾದಂಥವ್ರು ಯಾರಿದ್ದಾರೆ ಅವರು ಕೂಡ ಸಂಸಾರಸಾಗರದಿಂದ ಪಾರಾಗ್ತಾರೆ ಅಂತೇಳಿ ಹೇಳ್ತಾರೆ ಸಕಲಗುಣ ವಿಭೇದೈರ್ ನಿತ್ಯಮಸ್ಪಷ್ಟೂಪ ಜಗತಿ ಚಹಿರಂತರ್ಭಾಂ ಮಹಿಂನಾ ಮನಸಿ ಚ ಬಹಿರಂತರ್ವಾಂಗನೋ ವೃತ್ತಿೂಪರ ಶಿವಮನಂತ್ನಂದಸಾಂದ್ರಂ ಪ್ರಪದ್ಯೆ ಸಕಲಗುಣವಿಭೇದೈ ನಿತ್ಯಷ್ಟೂಪ ಅಂದರೆ ಪರಶಿವನ ಬಗ್ಗೆ ಹೇಳ್ತಾ ಹೇಳ್ತಾ ಇದ್ದಾರೆ ಪರಮೇಶ್ವರನು ಸತ್ವರಜಸ್ತಮೋ ಗುಣ ರಹಿತನಾದ ಅವ್ಯಕ್ತ ಸ್ವರೂಪಿ ಸಕಲ ಗುಣ ವಿಭೇದೈ ನಿತ್ಯಂ ಅಸ್ಪಷ್ಟರೂಪಂ ಸಕಲ ಗುಣಭೇದಗಳು ರಹಿತನಾದವನು ವಿಭೇದ ರಹಿತನಾದವನು ನಿತ್ಯನು ಅಸ್ಪಷ್ಟ ಅಂದರೆ ಅವ್ಯಕ್ತ ಸ್ವರೂಪನು ಇಂದ್ರಿಯಗ್ರಾಹ್ಯನಲ್ಲದವನು ಕಣ್ಣು ಕಿವಿ ಮೂವು ಚರ್ಮಗಳಿಗೆ ನಿಲುಕದವನು ಜಗತಿ ಚ ಬಹಿರಂತರ್ಭಾಸಮಾನಂ ಮಹಿಂನಾಥನ ಅಸಾಧಾರಣವಾದ ಮಹಿಮೆಯಿಂದ ಪ್ರಪಂಚದ ಒಳ ಹೊರಗೆ ಪ್ರಕಾಶಿಸುತ್ತಾ ಇರತಕ್ಕಂಥವನು ಜಗತಿ ಜಗತ್ತಿನಲ್ಲಿ ಬಹಿರಂತಹ ಹೊರಗೆ ಹೊರ ಒಳಗೆ ಬಹಿ ಅಂತಃ ಭಾಸಮಾನಂ ಪ್ರಕಾಶಿಸುತ್ತಾ ಇರತಕ್ಕಂಥವನು ಮಹಿಂನಾಥನ ಮಹಿಮೆಯಿಂದ ಮನಸಿ ಚ ಬಹಿರಂತರ್ವಾಂಗನೋವೃತ್ತಿರೂಪಂ ಹಾಗೆ ಈ ಜೀವಿಗಳ ಸಕಲ ಜೀವರ ಮನಸ್ಸಿನೊಳಗೆ ಕೂಡ ಹಾಗೆ ಹೊರಗೆ ಕೂಡ ಮನಸ್ಸಿಚ ಬಹಿರ ಅಂತರ್ ವಾಂಗ್ ಮನೋವೃತ್ತಿರೂಪ ವಾಕ್ಸ್ವರೂಪನಾಗಿಯೂ ಮನಸ್ಸಿನ ಸ್ವರೂಪನಾಗಿಯೂ ಇರುವಂಥವನು ಅಂದರೆ ಪರಶಿವಮನ ಪರಶಿವಮನಂತ ಆನಂದ ಸಾಂದ್ರಮ್ರಪದ್ಯೆಯಂತಹ ಪರಶಿವನನ್ನು ಎಂತಹ ಪರಶಿವ ಪರಶಿವಂ ಅನಂತ ಆನಂದ ಸಾಂದ್ರಂ ಅನಂತ ಆನಂದ ಅಂತ್ಯವಿಲ್ಲದ ಆನಂದ ಅಂದರೆ ಬ್ರಹ್ಮಾನಂದ ಪರಮಾನಂದ ಅಂತೇಳಿ ಹೇಳ್ತಾರೆ ಹ್ಞೂ ಅಂತಹ ಆ ಬ್ರಹ್ಮಾನಂದದಿಂದ ಕೂಡಿದಂತಹ ಸಾಂದ್ರನಾದ ಅದರ ಸಾಂದ್ರೀಕೃತ ರೂಪ ಅಂದರೆ ಅದುವೇ ಮಡುಗಟ್ಟಿದೆ ಅಲ್ಲಿ ಪರಮಾನಂದ ಅದೇ ಪರಶಿವ ಸ್ವರೂಪ ಅಂತಹ ಪರಶಿವನನ್ನು ಪ್ರಪದ್ಯೆ ಅಂದರೆ ಭಕ್ತಿಯಿಂದ ಧ್ಯಾನ ಮಾಡ್ತೇನೆ ಅಥವಾ ಶರಣಾಗ್ತೇನೆ ಪ್ರಪತ್ತಿಯನ್ನು ಹೊಂದುತ್ತೇನೆ ಎನ್ನುವಂಥದ್ದು ಇಲ್ಲಿ ಮನಸಿನ ಒಳ ಹೊರಗು ವಾಕ್ ಮನೋವೃತ್ತಿ ರೂಪವು ಮನಸಿನಿಂದ ಮನಸ್ಸಿನಿಂದ ವಾಕ್ ಮನಸಿನ ಚಿಂತನೆ ಏನಿದೆ ಅದೇ ಮಾತಾಗಿ ಬರ್ತದೆ ಹಾಗೆ ಮನೋವೃತ್ತಿಗಳು ಮನಸಿನ ಬೇರೆ ಬೇರೆ ಚಿಂತನೆಗಳು ಇವೆಲ್ಲ ಕೂಡ ಪರಶಿವನೇ ಅಂತೇಳಿ ಹೇಳ್ತಾರೆ ಅಂದರೆ ಕಾಳಿದಾಸ ವರಕವಿ ಮಹಾಕವಿಯಾದ ಕಾಳಿದಾಸನು ಕೂಡ ಹೇಳಿದ್ದಾನೆ ಏನು ವಾಗರ್ಥಾವಿವ ಸಂಪೃಕ್ತ ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರವು ಅಂದರೆ ಜಗತ್ತಿನ ಮಾತಾಪಿತೃಗಳು ಸಿಹ ಪಾರ್ವತೀ ಪರಮೇಶ್ವರರನ್ನು ವಂದಿಸುತ್ತೇನೆ ಅಂತೇಳಿ ಹೇಳ್ತಾನೆ ಕಾಳಿದಾಸ ಎಂತಹ ಪಾರ್ವತಿ ಪರಮೇಶ್ವರರು ವಾಗ್ ಅರ್ಥಾವಿವ ವಾಕ್ ಅರ್ಥ ವಾಕ್ ಅರ್ಥೌ ವಾಗರ್ಥೌ ಇವ ಸಂಪೃಕ್ತವು ಮಾತು ಮತ್ತು ಅದರ ಅರ್ಥ ಹೇಗೆ ಒಂದನ್ನೊಂದು ಅಗಲಿ ಇರಲಾರವೋ ಹೇಗೆ ಸೂರ್ಯ ಮತ್ತು ಆತನ ಶಾಖ ಅಥವಾ ಬಿಸಿಲು ಒಂದನ್ನೊಂದು ಅಗಲಿ ಇರಲಾರವೋ ಅದೇ ರೀತಿಯಲ್ಲಿ ಮಾತು ಮತ್ತು ಅದರ ಅರ್ಥ ಎರಡಕ್ಕೂ ಅವಿನಾಭಾವ ಸಂಬಂಧ ಮಾತಿದ್ದರೆ ಅರ್ಥ ಇದೆ ಅರ್ಥ ಇದ್ದರೆ ಮಾತ್ರ ಆ ಮಾತಿಗೊಂದು ಬೆಲೆ ಹೀಗೆ ಮಾತು ಮತ್ತು ಅರ್ಥಗಳು ಹೇಗೆ ಒಂದನ್ನೊಂದು ಅಗಲಿರಲಾರವೋ ಅದೇ ರೀತಿಯಲ್ಲಿ ಜೊತೆಗೂಡಿ ಇರತಕ್ಕಂತಹ ಶಿವಶಕ್ತಿಗಳು ಶಿವ ಮತ್ತು ಶಕ್ತಿ ದೇವ ದೇವಿ ಆದಿಶಕ್ತಿ ಪರಶಿವ ವಾಗರ್ಥಾವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಮಾತು ಮತ್ತು ಅರ್ಥಗಳ ಪ್ರತಿಪತ್ ಪ್ರಾಪ್ತಿ ಅಂದರೆ ಸಿದ್ಧಿಗಾಗಿ ಈ ಒಂದು ಕಾವ್ಯವನ್ನು ರಚನೆ ಮಾಡಬೇಕಿದ್ರೆ ಆರಂಭದಲ್ಲಿ ಮಂಗಳ ಶ್ಲೋಕದಲ್ಲಿ ಹೇಳತಕ್ಕಂಥದ್ದು ಇದು ಹೊರಕವಿ ಕಾಳಿದಾಸ ಮಹಾಕವಿ ಕಾಳಿದಾಸ ಅದರ ಸಿದ್ಧಿಗಾಗಿ ವಾಕ್ಸಿದ್ಧಿಗಾಗಿ ಹಾಗೂ ಅರ್ಥಸಿದ್ಧಿಗಾಗಿ ಸಾಹಿತ್ಯದ ರಚನೆಗಾಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಾನೆ ಕಾಳಿದಾಸ ಪರಶಿವ ಶಕ್ತಿ ಇವರನ್ನ ಅದನ್ನೇ ಇಲ್ಲಿ ಕೂಡ ಇನ್ನೊಂದು ರೀತಿಯಲ್ಲಿ ಹೇಳಿದ್ದಾರೆ ವಾಕ್ಸ್ವರೂಪನಾಗಿಯೂ ಮನಸ್ಸಿನ ಸ್ವರೂಪನಾಗಿರ್ತಕ್ಕಂತಹ ಮನೋವೃತ್ತಿ ಸ್ವರೂಪನಾಗಿರ್ತಕ್ಕಂತಹ ಪರಮಶಿವನನ್ನು ಧ್ಯಾನ ಮಾಡುತ್ತೇನೆ ಅಂತೇಳಿ ಸೂತ ಮುನಿಗಳು ಹೇಳಿ ನಿಲ್ಲಿಸ್ತಾರೆ ಇತಿ ಶ್ರೀಸ್ಕಾಂದೇ ಮಹಾಪುರಾಣೇ ಸನತ್ಕುಮಾರ ಸಂಹಿತ ಶಿವಪುರಾಣ ಶ್ರವಣವ್ರತೀನ ವಿಧಿ ನಿಷೇಧ ಪುಸ್ತಕ ವಕ್ತೃಪೂಜನ ವರ್ಣನನ್ನಾಮ ಸಪ್ತಮೋಧ್ಯಾಯ ಇಲ್ಲಿಗೆ ಶ್ರೀಸ್ಕಾಂದ ಮಹಾಪುರಾಣದಲ್ಲಿ ಸನತ್ಕುಮಾರ ಸಂಹಿತೆಯಲ್ಲಿ ಶಿವಪುರಾಣ ಶ್ರವಣ ವಿಧಿ ನಿಷೇಧ ಪುಸ್ತಕ ಪೂಜೆ ಪುರಾಣಿಕನ ಪೂಜೆಯ ವರ್ಣನೆ ಇವುಗಳನ್ನೆಲ್ಲ ಒಳಗೊಂಡಿರುವ ಏಳನೇ ಅಧ್ಯಾಯವು ಮುಗಿಯಿತು ಅಲ್ಲಿಗೆ ಸ್ಕಾಂದ ಪುರಾಣದಲ್ಲಿ ಹೇಳಿದ ಶಿವಪುರಾಣದ ಮಹಾತ್ಮೆ ಮುಕ್ತಾಯ ಆಯಿತು ಓಂ ತತ್ಸತ್